ಕಾಲದ ಮೂಲವು ಅದೇ ಎಂಬುದನ್ನು ಅವರು ಕಂಡುಕೊಂಡರು ಕಾಲ ಧರ್ಮ ದಿಕ್ಕು ಮುಂತಾದ ಯಾವ ಉಪಾಧಿಯೂ ಇಲ್ಲದ ನಿಷ್ಕಲವು ನಿರಂಜನವು ನಿಸ್ತರಂಗಮೋದಿಯೂ ಅಲೆಯಿಲ್ಲದ ಮಹಾಸಾಗರ ಶಾಂತಿ ಸಮೃದ್ಧವು ಶಾಂತಿ ಸಮೃದ ಅಮೃತಂ ಇತಿ ಪ್ರಾಚೀನ ಯೋಗ ಯೋಗ್ಯೋಪಾಸಿ ಅಮೃತವೂ ಪರಬ್ರಮದ ಪರಬ್ರಹ್ಮದ ದಿಕ್ಕಲಾಧ್ಯ ವಚ್ಚನಂತ ಚಿನ್ ಚಿನ್ಮಾತ್ರಮೂರ್ತೆಯೇ ಅನುಭವವನ್ನು ಅವರು ಸ್ವಯಂ ಪಡೆದು ಮಾತ್ರವಲ್ಲ ಎಲ್ಲ ಮನುಷ್ಯರು ಅನುಭವಿಸಬಹುದಾದ ಸಾರ್ವಭೌಮ ಸತ್ಯ ಅದು ಎಂದು ಅವರಿಗೆ ಅರಿವಾಯಿತು ಆ ಸ್ಥಿತಿಯ ಸನಿಹದಲ್ಲಿ ಭಗವಂತನ ಸಾಕಾರ ಮೂರ್ತಿಯನ್ನು ಕಂಡಾಗ ಅಲ್ಲಿ ಅವರಿಗೆ ಭ್ರಮಣೆಯಿಲ್ಲದೆ ನಿಶ್ಚಲವಾಗಿ ಭಗವಂತನ ಧ್ಯಾನದಲ್ಲಿ ಮಗ್ನವಾಗಿದ್ದ ಅವನ ಒಂದು ಶಕ್ತಿಯ ಒಂದು ಮೂರ್ತವಾದ ಆಕಾರವೂ ಗೋಚರಿಸಿತು ಆ ದೇವತಾರೂಪವನ್ನು ಅವರು ಸುದರ್ಶನ ಪುರುಷ ಸುನಾಭ ಮೂಲಕಾಲ ಚಕ್ರ ಎಂದು ಕರೆದು ಯದಾಯತ್ತಂ ಜಗಚ್ಛಕ್ರಂ ಕಾಲಚಕ್ರಂ ಚ ಶಾಶ್ವತಂ ಜಗತ್ತಿನ ಚಕ್ರವು ಶಾಶ್ವತವಾದ ಕಾಲಚಕ್ರವು ಯಾವನಿಗೆ ಅಧೀನವಾಗಿದೆಯೋ ಆ ಸುದರ್ಶನ ಪುರುಷ ಎಂದು ಸ್ತುತಿಸಿದರು ಷೋಡಾ ಯುದ ಸ್ತುತಿ ಅಲ್ಲಿಂದ ಪ್ರಕೃತಿಯ ಕಡೆಗೆ ಮರಳುತ್ತಿರುವಾಗ ಆ ಚಕ್ರದಲ್ಲಿ ಅದ್ಭುತವಾದ ಚಲನೆಯು ಪ್ರಾರಂಭವಾಗಿ ಅದು ಜಗತ್ತನ್ನೇ ಆಡಿಸುತ್ತಿರುವ ವೈಭವವನ್ನು ಅದರ ಅವತಾರದ ಹಂತ ಹಂತಗಳಲ್ಲಿಯೂ ಕಂಡುಕೊಂಡು ತಮ್ಮ ಪರಿಚಯಕ್ಕೆ ಬಂದ ವಿಷಯಗಳನ್ನು ಅವರು ಜಗತ್ತಿಗೂ ಬೋಧಿಸಿದರು ಅವರ ಅನುಭವದಂತೆ ಕಾಲವೆಂಬುದು ಪರಮೇಶ್ವರನ ತೇಜಸ್ಸು ಅಥವಾ ಶಕ್ತಿ ಕಾಲಾತ್ಮೇತಿ ಸಮಾಖ್ಯಾತಂ ತೇಜೋ ಮಾಹೇಶ್ವರಂ ಪರಂ ತಸ್ಯಾಂ ಶ್ಯಾಂ ಶಮಯೀ ಶಕ್ತಿ ಕಾಲಾತ್ಮನಿ ಮಹಾತ್ಮನಿ ಶಿವಪುರಾಣ ಆ ಆರು ಆರು ಶಕ್ತಿ ರೂಪದಲ್ಲಿ ಅಮೂರ್ತವಾದರೂ ಅದಕ್ಕೆ ಯೋಗ್ಯದೃಶ್ಯವಾದ ದಿವ್ಯವಾದ ಆಕಾರವೂ ಉಂಟು ಅದರ ಆದಿಭೌತಿಕ ರೂಪವನ್ನು ಬಹು ಪಾಶಧರ ಶ್ರೀಮಾನ್ ಕುಂಡಲೀಕವಚಾನ್ವಿ ಋತುಷಟ್ಕಮಯೋದಾರ ವಕ್ತ ಸಮನ್ವಿತ ಅನೇಕ ಪಾಷಗಳನ್ನು ಧರಿಸಿದ್ದಾನೆ ಕವಚ ಕುಂಡಲಗಳಿಂದ ಶೋಭಿಸುತ್ತಿದ್ದಾನೆ ಅದು ಋತುಗಳೆಂಬ ಉದಾರವಾದ ಆರುಮುಖಗಳಿಂದ ಕಂಗೊಳಿಸುತ್ತಿದ್ದಾನೆ ಎಂದು ರೂಪಕದಿಂದಲೂ ಅದನ್ನು ವರ್ಣಿಸಬಹುದು ಕಲೆಯತಿ ಇತಿ ಕಾಲಹ ಕಾಲಃ ಕಲೆಯತಾಮಹಂ ಅದರ ಮಹಿಮೆಯನ್ನು ಅದರ ಶಬ್ದಾರ್ಥವೇ ಹೇಳುತ್ತದೆ ಎಲ್ಲವನ್ನು ಕಲನಾತ್ಸರ್ವಭೂತನ ಸಕಾಲ ಪರಿಕೀರ್ತಿತಃ ವಿಷ್ಣು ಧರ್ಮೋತ್ತರ ಲೆಕ್ಕಿಸುವುದರಿಂದ ಅಥವಾ ಅಳೆಯುವುದರಿಂದ ಅದು ಕಾಲ ಕಾಲೇನೈವ ಚೃಜಿಯಂತೆ ಸೇವ ಗ್ರಸತೆ ಪುನಃ ಎಲ್ಲವನ್ನು ಸೃಷ್ಟಿ ಮಾಡುವುದು ಮತ್ತು ಕೊನೆಗೆ ನುಂಗಿ ಹಾಕುವುದು ಕಾಲ ಮಹಾದೇವತೆಗಳನ್ನು ಕಬಳಿಸುವ ಮಹಾಭಕ್ಷಕ ಅದು ಎಲ್ಲವನ್ನು ಪಾಕ ಮಾಡುವುದು ಕಾಲಹ ಪಚತಿ ಭೂತಾನಿ ಆದರೆ ಪರಮಾತ್ಮನಲ್ಲಿ ಮಾತ್ರ ಅದರ ಆಟ ಕಿಂಚಿತ್ತು ನಡೆಯುವುದಿಲ್ಲ ಏಕೆಂದರೆ ಅವನು ಎಲ್ಲವನ್ನೂ ಅಳೆಯುವ ಕಾಲವನ್ನು ಅಳೆದುಹಾಕಿರುವ ಮಹಾಕಾಲ ಮಹಾಕಾಲೋ ಮಹಾನಟ ಕಾಲಕಲೆಯನ್ನು ಮೀರಿದವನು ಕಾಲಂ ಕಾಲಾ ಕಲಿತಾಶೇಷಂ ಕಲಿದೋಷಗ್ನಂ ಗೋವಿಂದಾಷ್ಟಕ ಕಾಲಚಕ್ರಕ್ಕೂ ನಿಯಾಮಕವಾದ ಸುದರ್ಶನ ಚಕ್ರಾಯುಧದ ಸ್ವಾಮಿ ಕಾಳ ಕಾಲಕರಹ ಪ್ರಭು ಕೂರ್ಮಸ್ಮತ್ ಸ್ವಾತ್ಮೋನಿಗ್ನ ಕಾಳುಣಿ ನೈವೇಷ್ನ ಶಿವಸೆ ಕಾಳನ್ನ ಕಾಳಸ ವಶೆ ಶಿವ ಅದು ಅವನಶರೀರ ಅವನಶಕ್ತಿ ಆದುದರಿಂದ ಶರೀರಿಯು ಶಕ್ತಿದರನು ಆಗಿರುವ ಅವನ ಸೇವಕನಾಗಿಯೇ ಕೆಲಸ ಮಾಡುತ್ತದೆ ಆದರೆ ಅವನ ನಿಶಕ್ತಿಯೇ ಆಗಿ ಅವನನ್ನು ಬಿಟ್ಟು ಉಳಿದ ಎಲ್ಲಕ್ಕೂ ನಿಯಾಮಕವಾಗಿರುವುದರಿಂದ ಅದನ್ನು ಪರಮೇಶ್ವರನೆಂದು ಕರೆಯುವುದುಂಟು ಅನಾದಿರೇಷ್ಯ ಭಗವಾನ್ ಕಾಲೋನಂತೋಜರೋ ಮರಹ ಸರ್ವಗತ್ವಾತ್ ಸ್ವತಂತ್ರವಾತ್ ಸರ್ವಾತ್ಮತ್ವಾನ್ ಮಹೇಶ್ವರ ಅದರ ಆಜ್ಞೆಯನ್ನು ಯಾರೂ ಮೀರಲಾರರು ಯದಲಗ್ನಹೇಶ್ಯ ಸ್ಥವರಸರಸ ನಿಯೋಗರುಪಸ್ಯ ಬಲಂ ವಿಶ್ವನಿಯಮಕ ಅಖಂಡೂಪದಲ್ಲಿ ಅದು ನಿತ್ಯ ಅನಾಧಿನಿಧನ ಕಾಲಹ ರುದ್ರಹ ಸಂಕರ್ಷಣ ಸ್ಮೃತ ಕಾಲವಿಲ್ಲದ ಪ್ರತ್ಯಯವಿಲ್ಲ ನೋಸ್ತಿ ಪ್ರತ್ಯಯೋ ಲೋಕೆ ಯತ್ರ ಕಾಲೋ ನ ಬಾಸತೆ ಖಂಡರೂಪದಲ್ಲಿ ತೆಗೆದುಕೊಂಡಾಗ ಜ್ಞಾನಿಗಳು ಅದರಲ್ಲಿ ಪರಮಾಣುವಿನಿಂದ ಪ್ರಾರಂಭಿಸಿ ಪರಮ ಮಹತ್ತದವರೆಗೆ ವಿಭಾಗಿಸಿ ಹೇಳಿದರು ಯಾವುದಕ್ಕಿಂತಲೂ ಸಣ್ಣದು ಇಲ್ಲವೋ ಅದು ಪರಮಾಳು ಯಾವುದಕ್ಕಿಂತ ಮೇಲಿನ ಆಕಾರವಿಲ್ಲವೋ ಅದು ಪರಮ ಮಹತ್ತು ಎಂಬ ಕಾಲ ಇವು ಯೋಗಿಗಳಿಗೆ ಮಾತ್ರ ತಿಳಿಯತಕ್ಕವು ಇದರ ವಿವರವನ್ನು ಭಾಗವತರಲ್ಲಿ ನೋಡಬಹುದು ಎಲ್ಲವನ್ನೂ ಪಾಕ ಮಾಡುವ ಮತ್ತು ಕೊನೆಗೆ ಎಲ್ಲವನ್ನೂ ನುಂಗಿಬಿಡುವ ಭೀಕರ ಶಕ್ತಿಯು ಕಾಲ ಕಾಲೋಸ್ಮಿ ಲೋಕಕ್ಷಯ ಕೃತ್ ಅದನ್ನೇ ಮೃತ್ಯು ಅಥವಾ ಯಮ ಎಂದು ಕರೆಯುವುದುಂಟು ಎಲ್ಲವನ್ನೂ ಕತ್ತರಿಸಿ ಹಾಕುವ ಸಾವಿರ ಅಲಗಿನ ಚಕ್ರ ಅಜ್ಞಾನದ ವಿಷಯದಿಂದ ಎಲ್ಲರನ್ನೂ ಕಚ್ಚಿ ಕೊಲ್ಲುವ ಕಾಲಸರ್ಪ ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗುವ ಕಾಲಪ್ರವಾಹ ಅಪ್ರತಿಹತವಾದ ಕೋರೆದಾಡಿಯುಳ್ಳ ಕಾಲಶಾರ್ದೂಲ ಎಂದು ಮೊದಲಾಗಿ ಅದರ ಭೀಕರ ಚಿತ್ರವನ್ನು ನಾವು ಕಾಣುತ್ತೇವೆ ಆದರೆ ಇಷ್ಟೆಲ್ಲ ಭಯಂಕರವಾಗಿರುವ ಕಾಲದ ಶರೀರದಲ್ಲಿಯೇ ದಲ್ಲೇ ಜೀವಿಗಳಿಗೆ ಅತ್ಯಂತ ಮಂಗಲವನ್ನು ಉಂಟು ಮಾಡುವ ಕೇಂದ್ರಗಳನ್ನು ಪರಮ ಕರುಣಾಳುವಾದ ಪರಮೇಶ್ವರನು ಇರಿಸಿದ್ದಾನೆಂಬುದನ್ನು ಮಹರ್ಷಿಗಳು ಕಂಡುಕೊಂಡರು ಅವುಗಳನ್ನು ಸರಿಯಾಗಿ ಬಳಸಿಕೊಂಡಾಗ ಜೀವನು ಅಂತರ್ಮುಖಿಯ ಮುಖನಾಗುತ್ತಾನೆ ತನ್ನ ಪ್ರಯತ್ನವೇ ಇಲ್ಲದೆ ಅಥವಾ ಅತ್ಯಲ್ಪವಾದ ಪ್ರಯತ್ನದಿಂದ ತನ್ನ ಮೂಲದ ಕಡೆಗೆ ಒಯ್ಯಲ್ಪಡುತ್ತಾನೆ ಹಾಗೆ ಒಳಮುಖನವಾಗಿ ಪ್ರಯಾಣ ಮಾಡುವಾಗ ಅವನಿಗೆ ದೇವತೆಗಳ ದರ್ಶನವಾಗಿ ಧರ್ಮದ ಧರ್ಮಾರ್ಥ ಕಾಮಗಳ ವಿಶೇಷ ಸಿದ್ಧಿಗಳು ಅವರ ಅನುಗ್ರಹದಿಂದ ಉಂಟಾಗುತ್ತವೆ ಇಷ್ಟು ಮಾತ್ರವೇ ಅಲ್ಲ ಕಾಲವನ್ನು ದಾಟಿ ಆ ಕಾಲಾತೀತವಾದ ಸ್ಥಿತಿಯ ಪರಮಸೌಖ್ಯವನ್ನು ಅನುಭವಿಸುವುದಕ್ಕೆ ಸಹಾಯ ಮಾಡುವ ಕೇಂದ್ರಗಳು ಕಾಲದಲ್ಲಿಯೇ ಇವೆ ಅವುಗಳನ್ನು ಉಪಯೋಗಿಸಿಕೊಳ್ಳುವವರು ಪರಮಧನ್ಯರು ಅಂತಹ ಕೇಂದ್ರಗಳನ್ನು ಅವರು ಪರ್ವ ಎಂದು ಕರೆದರು ಆ ಸಮಯ ವಿಶೇಷದಲ್ಲೂ ದೇಹದ ಮೇಲೆ ಪರಿಣಾಮ ಉಂಟಾಗುತ್ತದೆ ಆದರೆ ತುಂಬಾ ಸ್ಥೂಲ ಬುದ್ಧಿಯುಳ್ಳವರು ಇದನ್ನು ಗಮನಿಸದಿರಬಹುದು ಆದ ದೇಹದ ನಾಡಿಗತಿಗಳಲ್ಲೂ ಬದಲಾವಣೆ ಉಂಟಾಗುತ್ತದೆ ಸಪ್ತಧಾತುಗಳಲ್ಲೂ ಗುಣಗಳಲ್ಲೂ ಬದಲಾವಣೆಯುಂಟಾಗುತ್ತದೆ ಮನಸ್ಸು ಬುದ್ಧಿ ನಿರ್ಯಾದಿಗಳಿಗಿಗಳಿಂದ ಕೂಡಿದ ಇಡೀ ಪ್ರಕೃತಿಯೇ ಆಗ ಬದಲಾವಣೆ ಹೊಂದುತ್ತದೆ ಎಂಬುದು ಸೂಕ್ಷ್ಮ ಬುದ್ಧಿಯುಳ್ಳವರಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ ಈ ಬದಲಾವಣೆಗಳನ್ನು ಅರಿತು ಉಪಯೋಗಿಸಿಕೊಳ್ಳುವ ಚೇತನರಿಗೆ ಹಿಂದೆ ಹೇಳಿದಂತೆ ಅತ್ಯಂತಿಕವಾದ ಮಾಡುತ್ತದೆ ಮತ್ತು ಅತಿ ಕಾಲದಲ್ಲಿ ಆ ದೊರೆಯುವಂತೆ ಮಾಡುತ್ತವೆ ಆದುದರಿಂದ ಅಂತಹ ಪರ್ವಕಾಲಗಳನ್ನು ಗುರುತಿಸಿಕೊಳ್ಳಿರಿ ಅವುಗಳನ್ನು ಉಪೇಕ್ಷೆ ಮಾಡಬೇಡಿ ಪೋಲು ಮಾಡಬೇಡಿ ಹಾಗೆ ಕಳೆದು ಹೋದರೆ ನಾವು ಬಯಸಿದಾಗ ಅವು ಬರುವುದಿಲ್ಲ ಪುನಃ ಅವು ಬರುವವರೆಗೂ ಕಾಯಬೇಕಾಗುತ್ತದೆ ಗಾಳಿ ಬಂದಾಗ ತೂರಿಕೊಳ್ಳಿ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಳಬೇಡಿ ಎಂಬ ಎಚ್ಚರಿಕೆಯನ್ನು ಕೊಟ್ಟು ಕಾಲದ ಪರಮೋಪಯೋಗವನ್ನು ನಮಗೆ ಪರಮಕರುಣೆಯಿಂದ ತೋರಿಸಿಕೊಟ್ಟರು ಮಹರ್ಷಿಗಳು ಆತ್ಮೋದ್ಧಾರ ಲೋಕೋದ್ಧಾರಗಳ ಮಹಾ ಸಾಧನವನ್ನು ದಿವ್ಯತೆ ಭವ್ಯತೆಗಳ ಮಹಾದ್ವಾರಗಳನ್ನು ಪರ್ವಗಳೆಂದು ಕರೆದು ಅವುಗಳನ್ನು ಆಚರಿಸುವ ವಿಧಿವಿಧಾನಗಳನ್ನು ನಮಗೆ ನಿರ್ದೇಶಿಸಿದರು ಹೀಗೆ ಪರಮೋಪಕಾರ ಮಾಡಿದ ಮಹರ್ಷಿಗಳಿಗೆ ಸಮರ್ಪಿಸುತ್ತಾ ಈ ಸಂಕ್ಷಿಪ್ತವಾದ ಕಾಲಮೀಮಾಂಸೆಯ ಮೂಲಕ ಕಾಲಾತ್ಮಕನೂ ಕಾಲಾತೀತನೂ ಕಾಲವಿಜ್ಞಾನಿಯೂ ಶ್ರೀ ಗುರುದೇವನ ಆರಾಧನೆಯನ್ನು ನೆರವೇರಿಸಿದ್ದೇವೆ ಕಾಲವೆಂಬುದು ಪರಮಾತ್ಮನ ಅದೃಶ್ಯವೂ ಅದ್ಭುತವೂ ಆದ ಒಂದು ಶಕ್ತಿ ಅದರ ಆಟವು ಆ ಭಗವಂತನಲ್ಲಿ ಮತ್ತು ಅವನಲ್ಲಿ ಆಸರೆ ಪಡೆದ ಭಕ್ತಾತ್ಮ ಮುಕ್ತಾತ್ಮರಲ್ಲಿ ಮಾತ್ರ ನಡೆಯುವುದಿಲ್ಲ ಉಳಿದ ಎಲ್ಲರನ್ನೂ ಅದು ಎಲ್ಲಿ ಬಿಡದೆ ಬೆನ್ನಟ್ಟಿ ಹಿಡಿದುಕೊಳ್ಳುತ್ತದೆ ಕಿಂಚಿತ್ತು ಸಂಕೋಚ ತನ್ನ ಕೋರಾದ ಕೋರೆದಾಡಿಯಲ್ಲಿ ಬಲವಾಗಿ ಸಿಕ್ಕಿಸಿಕೊಂಡು ಕೃಷ್ಣ ಸರ್ಪವು ಕಪ್ಪೆಗಳನ್ನು ಹೇಗೋ ಹಾಗೆ ಕಬಳಿಸಿಬಿಡುತ್ತದೆ ಆದರೆ ಅತ್ಯುಗ್ರವಾಗಿರುವ ಕಾಲಶರೀರದಲ್ಲೂ ಪರಮ ಕರುಣಾಳುವಾದ ಭಗವಂತನು ಜೀವಿಗಳ ಶ್ರೇಯಸ್ಸನ್ನು ಪಡೆಯಲು ಸಹಾಯ ಮಾಡುವ ಕೆಲವು ಕೇಂದ್ರಗಳನ್ನು ಇರಿಸಿದ್ದಾನೆ ಅವೇ ಆರ್ಯ ಭಾರತೀಯ ಮಹರ್ಷಿಗಳು ನಮಗೆ ಸಂಸ್ಕೃತಿ ಸಂಪ್ರದಾಯಗಳಲ್ಲಿ ದಯಾಪಾರಿಸಿರುವ ಹಬ್ಬ ಹರಿದಿನಗಳು ಅವುಗಳನ್ನು ಅರಿತು ಉಪಯೋಗಿಸಿಕೊಳ್ಳುವವರು ಧನ್ಯರು ತೂರ್ೋ ಮೃತ್ಯು ವ್ಯಾಭಿ ಪಲಾಯನ್ ಲೋಕಾನ್ ನರ್ವಾನ್ ನಿರ್ಭಯ ನಗತ್ ತ್ಪದ ಪ್ರಾಹ್ಯ ಯದೃಚ್ಯಾಧ್ಯ ಮೃತ್ಯುರ್ಯತಿ ಭಗವತ ಕೆಲವು ಆಕ್ಷೇಪಣೆಗಳಿಗೆ ಸಮಾಧಾನ ಹಬ್ಬ ಹರಿದಿನಗಳ ಬಗೆಗೆ ನಮ್ಮ ಮನಸ್ಸನ್ನು ಆವರಿಸಿಕೊಂಡಿರುವ ಕೆಲವು ಮುಖ್ಯವಾದ ಆಕ್ಷೇಪಗಳನ್ನು ಇಲ್ಲಿ ವಿಚಾರಕ್ಕೆ ತೆಗೆದುಕೊಳ್ಳುತ್ತೇವೆ ಈ ಆಶಂಕೆಗಳಿಗೆ ಸಮಾಧಾನವು ದೊರೆತರೆ ಮುಂದಿನ ಭಾಗಗಳು ನಮಗೆ ಚೆನ್ನಾಗಿ ಮನವರಿಕೆಯಾಗಲು ಸಹಾಯವಾಗುತ್ತವೆ ಹಿಂದುಗಳಲ್ಲಿ ಹಬ್ಬಗಳ ಸಂಖ್ಯೆಯು ಬಹಳ ಹೆಚ್ಚು ಎಂಬುದು ಮೊದಲನೆಯ ಆಕ್ಷೇಪ ಯಾವನಿಗಾದರೂ ಜೀವನದಲ್ಲಿ ತುಂಬ ಕಷ್ಟ ಪರಂಪರೆ ಬಂದೊದಗಿದರೆ ಕಷ್ಟಪಾರ ಕಾರ್ಪಣ್ಯಗಳು ಹಿಂದೂ ಹಬ್ಬಗಳಂತೆ ಅವನ ಮೇಲೆ ಮುತ್ತಿಗೆ ಹಾಕಿದುವು ಎಂದು ಉಪ್ಪಮೆಯ ವೈಭವವನ್ನು ಮೆರೆಸುತ್ತಾ ಇದನ್ನು ಈ ಸಂಖ್ಯೆ ಹೆಚ್ಚಳದಿಂದ ಅಪಾರವಾದ ಧನವ್ಯಯ ದ್ರವ್ಯವ್ಯಯ ಕಾಲವ್ಯಯ ಶಕ್ತಿವ್ಯಯಗಳು ಆಗುತ್ತಿವೆ ಎಂದು ಇದರ ಫಲಶ್ರುತಿಯನ್ನು ಅವರು ಹೇಳುತ್ತಾರೆ ಈ ತೊಂದರೆಯನ್ನು ಪರಿಹರಿಸಲು ಅವರು ಉದ್ಘೋಷಿಸುವ ಉಪಾಯವೇನೆಂದರೆ ಹಿಂದುಗಳು ತಮ್ಮ ಹಬ್ಬಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳಲಿ ಇತರ ಮತಗಳ ಜನರಲ್ಲಿರುವಂತೆ ನಾಲ್ಕು ಹಬ್ಬಗಳನ್ನು ಮಾತ್ರ ಇಟ್ಟುಕೊಳ್ಳಲಿ ಅವುಗಳನ್ನೇ ತುಂಬ ವೈಭವದಿಂದ ಆಚರಿಸಲಿ ಅದರಿಂದ ಅನಾಯಾಸವಾಗಿ ಪುಣ್ಯ ಪುರುಷಾರ್ಥ ಸಿದ್ಧಿಸುತ್ತದೆ ಎಂಬುದು ಇದಲ್ಲದೆ ಈ ಹಬ್ಬವಾದ ನಂತರ ಇದೇ ಹಬ್ಬವನ್ನೇ ಆಚರಿಸಬೇಕು ಎಂಬ ಗೊಡ್ಡು ಸಂಪ್ರದಾಯವನ್ನು ಏಕೆ ಪಾಲಿಸಬೇಕು ಅನುಕೂಲಕ್ಕೆ ತಕ್ಕಂತೆ ಅವಗಳ ಕ್ರಮವನ್ನು ಬದಲಾಯಿಸಿಕೊಳ್ಳುವ ಸ್ವಾತಂತ್ರ್ಯ ನಮಗೆ ಇರಬೇಕು ಉದಾಹರಣೆಗೆ ಹೇಳುವುದಾದರೆ ದೀಪಾವಳಿ ಹಬ್ಬದ ಮಾರನೆಯ ದಿನ ಉಪವಾಸದ ಹಬ್ಬವಾದ ಶಿವರಾತ್ರಿಯನ್ನು ಆಚರಿಸೋಣ ಹೀಗೆ ಮಾಡಿದರೆ ಮೊದಲನೆಯ ದಿನ ಪುಷ್ಕಳವಾಗಿ ಬೊಕ್ಕ ಭೋಜನ ಮಾಡಿದ್ದರಿಂದ ಉಂಟಾದ ಅಜೀರ್ಣವು ಮಾರನೆಯ ದಿನದ ಉಪವಾಸದಿಂದ ಪರಿಹಾರವಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ ಹಬ್ಬ ಹರಿದಿನಗಳಿಗಾಗಿ ಪ್ರತ್ಯೇಕವಾಗಿ ಸಾರ್ವತ್ರಿಕವಾದ ರಜವನ್ನು ಕೊಡುವುದು ಸರಿಯಲ್ಲ ಅದರಿಂದ ಲೌಕಿಕವಾದ ಇತರ ಮುಖ್ಯ ಕಾರ್ಯಗಳಿಗೆ ತೊಂದರೆಯುಂಟಾಗುತ್ತದೆ ಆದ್ದರಿಂದ ಇದರ ಇತರ ಕಾರಣಗಳಿಂದ ಯಾವಾಗ ರಜಾ ಕೊಡಲ್ಪಡುತ್ತದೆಯೋ ಆ ದಿನಗಳಲ್ಲಿಯೇ ಹಬ್ಬಗಳನ್ನು ಆಚರಿಸಿಕೊಂಡರೆ ಆಯಿತು ಎಂದು ಬುದ್ಧಿಯನ್ನು ಕುದುರಿಸುವವರೂ ಉಂಟು ಹೀಗೆಲ್ಲ ವಾದ ಮಾಡುವವರಿಗೆ ಭಾರತೀಯ ಮಹರ್ಷಿಗಳು ಹೇಳಿರುವ ಹಬ್ಬ ಪರ್ವ ಎಂಬ ಶಬ್ದದ ಅರ್ಥವೇ ಆಗಿಲ್ಲವೆನ್ನಬೇಕು ಆ ಹಬ್ಬಗಳು ಕೇವಲ ತಿನ್ನುವ ಕುಡಿಯುವ ಕುಣಿದಾಡುವ ಆಟವಾಡುವ ಹರಟೆ ಸಮಾರಂಭಗಳೇ ಆಗಿದ್ದರೆ ಮೇಲೆ ಹೇಳಿರುವಂತೆ ನಮ್ಮ ಹಣಕಾಸು ಕಾಲಾವಕಾಶ ದೇಹಾರೋಗ್ಯ ಮುಂತಾದವುಗಳ ಸೌಕರ್ಯಕ್ಕೆ ತಕ್ಕಂತೆ ಹಬ್ಬಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿತ್ತು ಹೆಚ್ಚು ಮಾಡಿಕೊಳ್ಳಬಹುದಾಗಿತ್ತು ಇಷ್ಟ ಬಂದ ಸಮಯಗಳಲ್ಲಿ ಅವುಗಳನ್ನು ಇಟ್ಟುಕೊಳ್ಳಬಹುದಾಗಿತ್ತು ಆದರೆ ನಾವು ಹಿಂದೆ ಗಮನಿಸಿರುವಂತೆ ಜ್ಞಾನಿಗಳು ಬೋಧಿಸಿರುವ ಹಬ್ಬಗಳು ಪರಮಾತ್ಮನ ಕಾಲವೆಂಬ ಶರೀರದಲ್ಲಿ ಗಿಣ್ಣಿನಂತೆ ಇರುವ ಜಾಗಗಳು ಶಕ್ತಿಯ ಕೇಂದ್ರ ಸ್ಥಾನಗಳು ಅವುಗಳ ಸಂಖ್ಯೆಯು ಮತ್ತು ಕ್ರಮವೂ ಕೂಡ ಕಾಲ ಕಾಲನಿಯಾಮಕನಾದ ಭಗವಂತನ ಸಂಕಲ್ಪದಂತೆ ನಿಯತವಾಗಿವೆ ಅವುಗಳ ಸಂಖ್ಯೆಯನ್ನಾಗಲಿ ಕ್ರಮವನ್ನಾಗಲಿ ಬದಲಾಯಿಸುವುದು ನಮಗೆ ಸಾಧ್ಯವೂ ಅಲ್ಲ ಅದು ಅಪೇಕ್ಷಣೀಯವೂ ಅಲ್ಲ ಉದಾಹರಣೆಗೆ ಒಂದು ಕಬ್ಬಿನ ಗಿಡದಲ್ಲಿ ಎಷ್ಟು ಗಿಣ್ಣುಗಳಿರಬೇಕು ಯಾವ ಗಿಣ್ಣಿನ ಯಾವ ಗಿಣ್ಣು ಇರಬೇಕು ಎಂಬುದು ಜಾತಿ ಮತ್ತು ಬೆಳವಣಿಗೆಗೆ ತಕ್ಕಂತೆ ಪ್ರಕೃತಿಯಲ್ಲಿ ನಿಯತವಾಗಿರುತ್ತವೆ ಅದನ್ನು ಬದಲಾಯಿಸುವುದು ಎಷ್ಟು ಅಸಾಧ್ಯವೋ ಅಷ್ಟೇ ಅನಿಷ್ಟವೋ ಆಗಿದೆ ಏಕೆಂದರೆ ಸಸ್ಯಶಾಸ್ತ್ರಜ್ಞರು ಹೇಳುವಂತೆ ಅದರ ಒಂದೊಂದು ಗಿಣ್ಣು ಹೊಸ ಸಸ್ಯದ ಬೆಳವಣಿಗೆಗೆ ಬೀಜಭೂತವಾಗಿರುತ್ತದೆ ಅದರ ಸಂಖ್ಯೆಯು ಹೆಚ್ಚಾಗಿದ್ದರೆ ಸರಿಯಾದ ಸ್ಥಿತಿಯಲ್ಲಿರುವ ಅದನ್ನೆಲ್ಲ ನೆಟ್ಟು ಬೆಳೆಸಿ ಗಿಡದ ಸಂತಾನವನ್ನು ವೃದ್ಧಿಪಡಿಸುವುದಕ್ಕೆ ಸಹಾಯವಾಗುತ್ತದೆ ನಾವು ಗಮನಿಸಿ ಗಮನಿಸಲಿ ಗಮನಿಸದಿರಲಿ ಉಪಯೋಗ ಪಡಿಸಿಕೊಳ್ಳಲಿ ಉಪಯೋಗ ಪಡಿಸಿಕೊಳ್ಳದಿರಲಿ ಗಿಣ್ಣುಗಳ ಆ ಗಿಣ್ಣುಗಳು ಆ ಗಿಡದಲ್ಲಿ ನಿಯತವಾದ ಸಂಖ್ಯೆ ಮತ್ತು ಕ್ರಮದಲ್ಲಿ ಇದ್ದೇ ಇರುತ್ತವೆ ಕಾಲವೃಕ್ಷದಲ್ಲಿ ಪರ್ವದಂತಿರುವ ಹಬ್ಬಗಳಿಗೂ ಇದೇ ನಿಯಮವು ಅನ್ವಯಿಸುತ್ತದೆ ಒಂದು ದಿನದಲ್ಲಿ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಅಪರಾಹ್ನ ಕಾಲ ಸಾಯಂಕಾಲ ರಾತ್ರಿ ಕಾಲ ಇವುಗಳು ಕ್ರಮವಾಗಿ ಬರುವುದು ಸ್ಥೂಲ ದೃಷ್ಟಿಗೂ ಗೋಚರವಾಗುತ್ತದೆ ಅವುಗಳು ಹಾಗೆ ಬಂದಾಗ ನಾವು ಅವುಗಳನ್ನು ಗಮನಿಸಿ ಅವುಗಳನ್ನು ಬದಲಾಯಿಸಬೇಕೆಂದು ಬಯಸುವುದಿಲ್ಲ ನಮ್ಮ ಭೌತಿಕವಾದ ಪ್ರಯೋಜನಗಳಿಗೆ ಅವುಗಳನ್ನು ಉಪಯೋಗಿಸಿಕೊಳ್ಳುತ್ತೇವೆ ಸೂಕ್ಷ್ಮದೃಷ್ಟಿಗೆ ಗೋಚರವಾಗುವ ಪರ್ವಕಾಲಗಳ ವಿಷಯವನ್ನು ಹೀಗೆಯೇ ಅರಿತು ಉಪಯೋಗಿಸಿಕೊಳ್ಳಬೇಕು ಆದಿಭೌತಿಕ ಪ್ರಯೋಜನಗಳಿಗೆ ಮಾತ್ರವಲ್ಲದೆ ಆದೈವಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳಿಗೂ ಅವುಗಳನ್ನು ತೆಗೆದುಕೊಳ್ಳುವುದು ತಿಳುವಳಿಕೆಯ ದಾರಿ ಅಣ್ಣ ಬರುವವರೆಗೂ ಅಮಾವಾಸ್ಯೆ ಕಾಯುತ್ತದೆಯೇ ಎಂಬ ಇಂಟು ಅದರಂತೆ ನಮ್ಮ ಇಷ್ಟೆ ಬಂದಾಗ ಅವು ಬರುವುದಿಲ್ಲ ಅವು ಬಂದಾಗ ನಾವು ಅವುಗಳ ಉಪಯೋಗ ಪಡೆಯಬೇಕು ಆ ಸಮಯಗಳಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು ಸಹಜವಾಗಿ ಅಂತರ್ಮುಖವಾದ ಪ್ರವೃತ್ತಿಯನ್ನು ಹೊಂದಿರುತ್ತವೆ ಆಗ ಶ್ರದ್ಧೆ ಉತ್ಸಾಹಗಳಿಂದ ಸಾಧನೆ ಮಾಡಿದರೆ ಸುಲಭವಾಗಿ ಮತ್ತು ಶೀಘ್ರವಾಗಿ ವಳರಾಜ್ಯದ ದಾರಿಯಲ್ಲಿ ಪ್ರಯಾಣವು ಸಾಗುತ್ತದೆ ಅವು ಪ್ರಕೃತಿ ಮಾತೆಯ ಅಥವಾ ಪರಮಾತ್ಮನು ಮನುಷ್ಯರ ಉದ್ಧಾರಕ್ಕಾಗಿ ದಯ ಪಾಲಿಸಿರುವ ಅನುಗ್ರಹದ ಕೊಡುಗೆಗಳು ಆದ್ದರಿಂದ ಅವುಗಳ ಸಂಖ್ಯೆಯು ಕಡಿಮೆಯಾಗಬೇಕು ಎಂದು ಬಯಸುವುದು ಮಂಗಳವಾದ ಆಶಂಸೆಯಾಗುವುದಿಲ್ಲ ಕೆಲವು ಹಬ್ಬಗಳಲ್ಲಿ ಆಯಾ ದೇವತೆಗೆ ವಿಶೇಷವಾದ ಕಾರಣಗಳಿಂದ ಕೆಲವು ಭಕ್ಷ್ಯ ಭೋಜ್ಯಗಳನ್ನು ಹೆಚ್ಚು ಪ್ರಿಯವೆಂದು ಹೇಳಿದೆ ಅನುಕೂಲ ಇರುವವರು ಅಂದು ಆಯಾ ಪದಾರ್ಥಗಳನ್ನು ತಯಾರಿಸಿ ದೇವರಿಗೆ ನಿವೇದನೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಬಹುದು ಉದಾಹರಣೆಗೆ ಮಹಾಗಣಪತಿಯ ಹಬ್ಬಕ್ಕೆ ಮೋದಕವನ್ನು ಸಿಹಿ ಹಯಗ್ರೀವ ದೇವರ ಹಬ್ಬಕ್ಕೆ ಚಣಕದ ಕಡಲೆಯ ಭಕ್ಷ್ಯವನ್ನು ಪ್ರಶಸ್ತವೆಂದು ಕಲ್ಪಗಳು ಹೇಳುತ್ತವೆ ಆದರೆ ಆ ಪದಾರ್ಥಗಳ ತಯಾರಿಕೆ ಮತ್ತು ಸೇವನೆಯು ಆ ಹಬ್ಬಗಳ ಮುಖ್ಯ ಲಕ್ಷಣವೇನೂ ಅಲ್ಲ ಅನುಕೂಲವಿಲ್ಲದವರು ಆ ಕಾರಣದಿಂದ ಆಗ ದೇವರ ಪೂಜೆಯನ್ನು ನಿಲ್ಲಿಸಬೇಕಾಗಿಲ್ಲ ತಮಗೆ ಅಂದು ಆಹಾರವಾಗಿ ದೊರೆತಿರುವ ಪದಾರ್ಥವನ್ನೇ ದೇವರಿಗೆ ನಿವೇದಿಸಿ ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸಬೇಕು ಎದನ್ನಹ ಪುರುಷೋ ಭವತಿ ತಸ್ಯ ದೇವತಾ ವಾಲ್ಮೀಕಿ ರಾಮಾಯಣ ಅಯೋಧ್ಯೆ ಕಾಂಡ ಗೀತೆಯಲ್ಲಿ ಭಗವಂತನು ಹೇಳಿರುವಂತೆ ಪ್ರಕೃತಿಯಲ್ಲಿ ಯಾರ ಹಂಗೂ ಇಲ್ಲದೆ ದೊರೆಯುವ ಪತ್ರ ಪುಷ್ಪ ಫಲ ಜಲಗಳಿಂದಲೇ ಭಕ್ತಿಪೂರ್ವಕವಾಗಿ ಆತನ ಪೂಜೆಯನ್ನು ಮಾಡಿದರೂ ಹಬ್ಬದ ಆಚರಣೆ ಸಂಪನ್ನವಾಗುತ್ತದೆ ಅವುಗಳನ್ನು ದೊರಕಿಸಿಕೊಳ್ಳಲಾಗದವರು ತಮ್ಮ ಶರೀರದ ಪಂಚಭೂತಗಳಿಂದಲೇ ಪರಮಾತ್ಮನಿಗೆ ಪಂಚೋಪಚಾರ ಪೂಜೆಯನ್ನು ಸಮರ್ಪಿಸಬಹುದು ಶ್ರದ್ಧಾನದಿ ವಿಮಲಚಿತ್ತ ಜಲಾಭಿಷೇಕೈ ನಿತ್ಯಂ ಸಮಾಧಿ ಕುಸುಮೈರ ಪುನರ್ಭವಾಯ ಸಮಪ್ಯೆ ಸಮ್ಯಕಂ ಚೇತರಸಿಜ ಮುಮವತೆ ಶಿವಾನಂದಲಹರಿ ಎಂಬಂತೆ ಮಾನಸ ಪೂಜೆಯಿಂದ ಅವನನ್ನು ಆರಾಧಿಸಬಹುದು ಹೇಗೋ ದನ ಮತ್ತು ದ್ರವ್ಯಗಳು ದೊರೆಯಲಿಲ್ಲವೆಂದು ಹಬ್ಬದ ಆಚರಣೆಯನ್ನು ನಿಲ್ಲಿಸಬೇಕಾಗಿಲ್ಲ ನಿಂದಿಸಲೂ ಬೇಕಾಗಿಲ್ಲ ಹಾಗೆ ಪರ್ವ ಸಮಯಗಳಲ್ಲಿ ಮಾಡುವ ಜಪವೇ ಮುಂತಾದ ಅಲ್ಪಕಾಲದ ಪೂಜೆಯಿಂದ ಮಹಾ ಫಲಪ್ರಾಪ್ತಿ ಉಂಟಾಗುವುದರಿಂದ ಅವುಗಳಿಗಾಗಿ ವಿನಿಯೋಗಿಸಿದ ದನ ದ್ರವ್ಯ ಕಾಲ ಶಕ್ತಿ ಎಲ್ಲವೂ ಪರಮಲಾಭದ ಸಂಪಾದನೆಗೆ ಸಾಧನವಾದದುವು ಸಕಲ ಪುರುಷಾರ್ಥ ಸಾಧನಂ ಸುಖ ಸಂಪಾದ್ಯಂ ಅಲ್ಪ ಪ್ರಯಾಸಂ ಅನಲ್ಪ ಫಲಂ ಶ್ರೀ ಶಂಕರಾಚಾರ್ಯರ ವಿಷ್ಣು ಸಹಸ್ರನಾಮ ಭಾಷ್ಯ ಶ್ಲೋಕ ಒಂದು ಅವುಗಳನ್ನು ವ್ಯರ್ಥವಾದ ವ್ಯಯ ಎಂದು ತಿಳಿಯುವುದು ತಿಳಿಗೆಡಿತನ ಈ ನಾನಾ ಹಬ್ಬಗಳ ಆಚರಣೆಯಲ್ಲಿ ನಮ್ಮ ಬಹಳ ಕಾಲವು ಕಳೆದುಹೋಗುವುದರಿಂದ ಇತರ ಉಪಯುಕ್ತವಾದ ಮುಖ್ಯ ಕಾರ್ಯಗಳಿಗೆ ಸಮಯವೇ ಸಿಕ್ಕುವುದಿಲ್ಲ ಎಂಬ ವಾದವೂ ಸರಿಯಿಲ್ಲ ಏಕೆಂದರೆ ಎಲ್ಲರೂ ಎಲ್ಲ ವ್ರತಗಳನ್ನು ಆಚರಿಸಬೇಕೆಂಬ ನಿಯಮವೇನೂ ಇಲ್ಲ ಮೇಲೆ ಹೇಳಿರುವಂತೆ ವಿವೇಕದಿಂದ ಹಬ್ಬ ಹರಿದಿನಗಳನ್ನು ಆಚರಿಸುವುದಕ್ಕೆ ಕಾಲವು ದೊರೆಯುವಂತೆ ರಾಜ್ಯದ ವ್ಯವಸ್ಥೆ ಬರುವಂತೆ ಮಾಡಬೇಕು ಅಂತಹ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂಬ ವಿವೇಕವು ಜನರಲ್ಲಿ ಮೂಡುವವರೆಗೂ ಲೌಕಿಕವಾದ ರಾಜ್ಯ ವ್ಯವಹಾರಕ್ಕೆ ವಿರೋಧ ಬರದಂತೆ ಕಾಲವನ್ನು ಒದಗಿಸಿಕೊಂಡು ಹಬ್ಬಗಳನ್ನು ಯಥಾಶಕ್ತಿ ಆಚರಿಸಬೇಕು ಇನ್ನು ನಮ್ಮ ಹಬ್ಬ ಪೂಜಿಸಲ್ಪಡುವ ದೇವತೆಗಳಿಗೆ ಲೆಕ್ಕವೇ ಇಲ್ಲ ಆ ದೇವತಾ ಭಕ್ತರಲ್ಲಿ ತನ್ನ ದೇವತೆ ಹೆಚ್ಚು ಬೇರೆ ದೇವತೆ ಕಡಿಮೆ ಎಂಬ ವಾದಗಳಿಂದ ವೈರವಹನಿ ಹೇಳುತ್ತದೆ ಪ್ರತಿಯೊಂದು ವ್ರತದಲ್ಲಿಯೂ ಅದೇ ಶ್ರೇಷ್ಠವಾದುದು ಉಡಿದ ವ್ರತಗಳು ಅದಕ್ಕಿಂತ ಕೀಳು ಎಂಬ ತೆಗಳಿಕೆಯು ಅದರ ಫಲಶೃತಿಯಲ್ಲಿ ಕಂಡುಬರುತ್ತದೆ ಇದರ ಫಲಶೃತಿಯಾಗಿ ಕಲಹ ಕಚ್ಚಾಟ ಉಂಟಾಗುತ್ತದೆ ಎಂದು ಗಮನಿಸಿ ಅದಕ್ಕೆ ಪರಿಹಾರವಾಗಿ ಹಿಂದುಗಳೆಲ್ಲರೂ ಒಂದೇ ದೇವರನ್ನು ಆರಾಧಿಸಲಿ ಆರಾಧನಾ ವಿಧಿಯೋ ಒಂದೇ ಆಗಿರಲಿ ಎಂಬ ಸಲಹೆ ನೀಡುವುದನ್ನು ವಿಚಾರಕ್ಕೆ ತೆಗೆದುಕೊಳ್ಳೋಣ